ನದ್ಯಾಭಿಮಾನಿ ದೇವತೆಗಳು ತೀರ್ಥಾಭಿಮಾನಿ ದೇವತೆಗಳು ಜ್ಞಾನ ಅನುಸಂಧಾನ ರಹಿತರಾದವರಿಗೆ ಯಾವತ್ತೂ ಸತ್ಫಲಗಳನ್ನು ಕೊಡೋದಿಲ್ಲ ಅನ್ನೋ ವಿಚಾರ ತಿಳಿಸ್ತಾರೆ ಅನಲ ಸೋಮಾರ್ಕ ಇಂದು ತಾರಾವಣಿ ಸುರಾಪಗ ಮುಖ್ಯತೀರ್ಥಗಳ ಅನಿಲ ಗಗನ ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ಎನಿಪ ಸುರರು ವಿಪಸ್ಥಿತರು ಸನ್ಮನದಿ ಇಪ್ಪರನ ಪಾವನಮ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ ಭಾಗವತ ತಿಳಿಸ್ದಂಗೆ ಹನ್ನೊಂದು ಅಧಿಷ್ಠಾನಗಳು ಅಗ್ನಿ ರುದ್ರ ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿ ಗಂಗಾನದಿ ನದಿ ಮೊದಲಾಗಿರ್ತಕ್ಕಂಥ ತೀರ್ಥಗಳು ವಾಯು ಆಕಾಶ ಮನಸ್ಸು ಮೊದಲಾದವುಗಳಿಗೆ ಮತ್ತು ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಅಂತ ಏನು ಕರೆಸ್ಕೊತಾರೆ ಅವರು ಜ್ಞಾನಿಗಳು ಮತ್ತು ಭಗವಂತನನ್ನು ಉತ್ತಮ ಮನಸ್ಸಿನಿಂದ ಭಜಿಸದೇ ಇರೋರನ್ನ ತಮ್ಮ ಪೂಜೆಯನ್ನು ಮಾಡಿದರೂ ಸರಿ ಕೂಡ ಪವಿತ್ರರನ್ನಾಗಿ ಮಾಡೋದಿಲ್ಲ ಅಗ್ನಿ ಶಿವ ಸೂರ್ಯ ಚಂದ್ರ ಮೊದಲಾದ ದೇವತೆಗಳು ತಮ್ಮೊಳಗೆ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ತಿಳ್ಕೊಳ್ಳದೆ ತಮ್ಮನ್ನ ಮಾತ್ರ ಪೂಜೆ ಮಾಡೋರನ್ನು ಯಾವತ್ತೂ ಉದ್ಧಾರ ಮಾಡೋದಿಲ್ಲ ಅಂತ ತಾತ್ಪರ್ಯ ಇವುಗಳನ್ನು ಭಗವಂತನ ಆರಾಧನೆಗೆ ಉತ್ತಮ ಪ್ರತೀಕಗಳು ಅಂತ ಭಾಗವತಾದಿ ಎಲ್ಲ ಗ್ರಂಥಗಳು ಕೂಡ ತಿಳಿಸ್ತವೆ ಅದನ್ನು ತಿಳ್ಕೊಳ್ಳದೆ ಅವರನ್ನೇ ಸ್ವತಂತ್ರರಾದ ದೇವತೆಗಳು ಅಂತ ಚಿಂತನೆಯನ್ನು ಮಾಡೋದು ಮಹಾ ಅನರ್ಥಕರ ಇಲ್ಲಿ ಸೋಮ ಅಂದರೆ ಹರುದ್ರ ಅಂತ ಉಮಯ ಸಹ ವರ್ತತೆ ಇತಿ ಸೋಮಃ ಅಂತ ಪಾರ್ವತಿದೇವಿ ತನ್ನ ಮಗಳಾಗಿರ್ತಕ್ಕಂಥ ಅಪರಣ ಅಂದ್ರೆ ಎಲೆಯನ್ನ ಹೂಗಳನ್ನ ಯಾವುದೂ ಪಕ್ಷಣ ಮಾಡದೆ ಸಂಪೂರ್ಣ ನಿರಾಹಾರ ಪೂರ್ವಕವಾಗಿ ತಪಸ್ಸನ್ನು ಮಾಡ್ತಾ ಇರೋದನ್ನು ನೋಡಿ ತಾಯಿಯಾಗಿರ್ತಕ್ಕಂಥ ಮೇನಾದೇವಿ ಭೂ ಉ ಅಂತ ಪ್ರೀತಿಯಿಂದ ಹಾಗೆ ಮಾಡಬೇಡ ಅಂತ ಹೇಳಿದ್ರಿಂದ ಪಾರ್ವತಿಗೆ ಉಮಾ ಅಂತ ಹೆಸರು ಬಂತು ಅಂತ ಹರಿವಂಶ ಪುರಾಣದಲ್ಲಿ ತಿಳಿಸ್ತಾರೆ ಹಿಂದಿನ ಪದ್ಯದಲ್ಲಿ ಜಡ ಪದಾರ್ಥಗಳನ್ನೇ ತೀರ್ಥಗಳು ಅಂತ ತಪ್ಪು ತಿಳಿಯೋದನ್ನು ನಿಂದನೆ ಮಾಡಿದರೆ ಈ ಪದ್ಯದಲ್ಲಿ ತೀರ್ಥಾಭಿಮಾನಿ ದೇವತೆಗಳಂತೇಳಿದ್ರು ಸಾಲ್ದುವೋ ಅವರೊಳಗೆ ಅಂತರ್ಯಾಮಿಯಾಗಿ ಪರಮಾತ್ಮನೇ ಮುಖ್ಯ ನಿಯಾಮಕನಾಗಿ ಸದಾ ನೆಲೆಸಿರ್ತಾನೆ ಅನ್ನೋ ವಿಶೇಷವಾಗಿರ್ತಕ್ಕಂಥ ಪ್ರಮೇಯದ ಸಹಿತ ಚಿಂತನೆ ಮಾಡಿದರೆ ವಿಶೇಷ ಫಲಪ್ರಾಪ್ತಿಯಾಗತ್ತೆ ಎಂದು ತಿಳಿಸ್ತಾರೆ ಇಲ್ಲಿ ಸನ್ಮನದಿ ಸತ್ ಶಬ್ದಚ್ಯರಾಗಿರ್ತಕ್ಕಂಥ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮ ಅನ್ನೋ ಅನುಸಂಧಾನ ಇಲ್ಲದೆ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ದೇವತೆಗಳು ಮೊದಲಾದವರು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ತಾತ್ಪರ್ಯ ವಾಯುವು ಮುಖ್ಯದಿಯಾ ಅಂತ ಭಾಗವತ ಹೇಳ್ತಾ ಇದೆ ಇನ್ನು ಆಪಗ ಅಂದರೆ ನದಿ ಸುರಾಪಗ ಅಂದರೆ ಗಂಗಾ ನದಿ ಅಂತ ವಿಪಸ್ಥಿತರು ಅಂದರೆ ಜ್ಞಾನಿಗಳು ಅಂತ ಅರ್ಥವನ್ನು ತಿಳಿಸ್ತಾರೆ ಅನಲ ಸೋಮ ಅನಲ ಅಂದರೆ ಅಗ್ನಿ ಸೋಮ ಅಂದರೆ ರುದ್ರದೇವರು ಸೂರ್ಯ ಚಂದ್ರ ನಕ್ಷತ್ರ ಅವನಿ ಅಂದರೆ ಭೂಮಿ ಸುರಪಗ ಅಂದರೆ ಗಗಾದಿ ತೀರ್ಥಗಳು ಅನಿಲ ಅಂದರೆ ವಾಯು ಆಕಾಶ ಮನಸ್ಸು ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು ಇವುಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು ವಿಪಶ್ಚಿತರು ಅಂದರೆ ಜ್ಞಾನಿಗಳನ್ನು ಸನ್ಮನದಿ ಒಳ್ಳೆಯ ಮನಸ್ಸಿನಿಂದ ಭಜಿಸದೇ ಇರ್ತಾರಲ್ಲ ಅಂಥವರನ್ನು ಅವರು ತಮ್ಮ ಪೂಜೆಯನ್ನು ಮಾಡಿದರೂ ಕೂಡ ಅದನ್ನು ಸ್ವೀಕಾರ ಮಾಡಿ ಪಾವನವನ್ನು ಮಾಡೋದಿಲ್ಲ ಅಗ್ನಿ ರುದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳು ಗಂಗಾದಿ ತೀರ್ಥಗಳ ಅಭಿಮಾನಿಗಳು ಮನಾ ಮೊದಲಾಗಿರ್ತಕ್ಕಂಥ ಇಂದ್ರಿಯ ಅಭಿಮಾನಿ ದೇವತೆಗಳು ಯಾರು ಕೂಡ ವಿಪಸ್ಥಿತರನ್ನು ಅಂದರೆ ಜ್ಞಾನಿಗಳನ್ನು ಸಣ್ಣ ಮನದಿ ಒಳ್ಳೆಯ ಜ್ಞಾನ ಅನುಸಂಧಾನ ಸಹಿತವಾದ ಮನಸ್ಸಿನಿಂದ ಸ್ತೋತ್ರ ಮಾಡದೇ ಇದ್ದರೆ ಅವರು ಯಾರೂ ಕೂಡ ಪಾವನ ಮಾಡುವ ಶಕ್ತಿ ಇದ್ದರೂ ಕೂಡ ಉಪಾಸನೆ ಸದುಪಾಸನೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಪಾವನವನ್ನು ಮಾಡೋದಿಲ್ಲ ಯಾಕೆ ಅಂದರೆ ಜ್ಞಾನಿಗಳ ಸೇವೆ ಮಾಡದೆ ಇರೋರು ಅನ್ಯಥಾ ಜ್ಞಾನಿಗಳಾಗಿರ್ತಾರೆ ಅಂತಹ ಮಿಥ್ಯಾಜ್ಞಾನಿಗಳನ್ನು ಅಗ್ನಿ ಮೊದಲಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಅನುಗ್ರಹಿಸಿ ಯಾವತ್ತೂ ಪಾವನರನ್ನಾಗಿ ಮಾಡೋದೇ ಇಲ್ಲ ಅವರ ಪಾಪಗಳನ್ನು ಪರಿಹಾರ ಮಾಡೋದೇ ಇಲ್ಲ ಗರುಡ ಪುರಾಣದಲ್ಲಿ ಹೇಳದಂತೆ ಬದಲಿಗೆ ಪಾಪವನ್ನೇ ಕೊಡ್ತಾರೆ ಇಲ್ಲ ಶಾಪವನ್ನೇ ಕೊಡ್ತಾರೆ ವಿಪಸ್ಥಿತರ ಭಜಿಸದೆ ಅಂದರೆ ಜ್ಞಾನಿಗಳನ್ನು ಸ್ತೋತ್ರ ಮಾಡದೆ ಅವರ ಸೇವೆ ಮಾಡದೆ ಮಿಥ್ಯಾಜ್ಞಾನವನ್ನು ಪರಿಹರಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಮಿಥ್ಯಾಜ್ಞಾನವನ್ನು ಪರಿಹಾರ ಮಾಡಿಕೊಳ್ಳದೇ ಇರೋವಂಥವರು ಈ ಎಲ್ಲ ಅಭಿಮಾನಿ ದೇವತೆಗಳ ಪೂಜೆ ಮಾಡಿದರೂ ಕೂಡ ಆ ಯಾವ ಅಭಿಮಾನಿ ದೇವತೆಗಳು ಕೂಡ ಅವರ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪವನ್ನು ಕೂಡ ಪರಿಹಾರ ಮಾಡೋದಿಲ್ಲ ಅಗ್ನಿ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಜಲ ಆಕಾಶ ವಾಯು ವಾಕ್ ಮನಸ್ಸು ಇವುಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು ಅನ್ಯಥಾ ಜ್ಞಾನಿಯ ಕಳೆಯೋದಿಲ್ಲ ಜ್ಞಾನಿಗಳು ಮುಹೂರ್ತ ಕಾಲದ ಸೇವೆಯಿಂದಲೇ ಪಾಪ ಪರಿಹಾರವನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರೋರು ಅಂತ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಇದನ್ನು ಹೇಳ್ತಾನೆ ಮುಹೂರ್ತ ಸೇವೆಯ ಅಂದರೆ ಒಂದು ಮುಹೂರ್ತ ಕಾಲ ಶ್ರೀಮದ್ ಆಚಾರ್ಯರು ಚೈತೀರ್ಥರಂಥ ಜ್ಞಾನಿಗಳ ಸೇವೆ ಮಾಡಿದರೂ ಅವರು ಉಪದೇಶದಿಂದ ನಮಗೆ ಪಾಪವನ್ನು ಪರಿಹಾರ ಮಾಡ್ತಾರೆ ವಿಪಶ್ಚಿತೋ ಜ್ಞಂತಿ ಮುಹೂರ್ತ ಸೇವೆಯ ಒಂದು ಕಾಲ ಸಾಲ ಇಂತಹ ಮಹಾಮಹಾಜ್ಞಾನಿಗಳ ಸೇವೆ ಮಾಡಿದರೂ ಕೂಡ ಅವರು ನಮಗೆ ನಿಶ್ಚಯ ಜ್ಞಾನವನ್ನು ಉಪದೇಶ ಮಾಡಿ ಆ ಮೂಲಕ ಪಾಪ ಪರಿಹಾರವನ್ನ ಮಾಡ್ತಾರೆ ಅನ್ಯತಾ ಜ್ಞಾನ ಮಿಥ್ಯಾಜ್ಞಾನ ಸಂಶಯ ಜ್ಞಾನ ಇತ್ಯಾದಿಗಳನ್ನು ಕಳೀತಾರೆ ಭೇದಕೃತ ಅಂದರೆ ಜ್ಞಾನಿಗಳ ಸೇವೆ ಮಾಡದೆ ಅನ್ಯಥಾ ಜ್ಞಾನಿಗಳಾಗೇ ಇರು ಇರ್ತಾರಲ್ಲ ಅಂತಹವರ ಅಗಂ ಪಾಪವನ್ನು ಅಗ್ನಿ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಜಲ ಆಕಾಶ ಇವುಗಳ ಅಭಿಮಾನಿ ದೇವತೆಗಳು ಉಪಾಸಿತಾಹ ತಮ್ಮ ಪೂಜೆಯನ್ನು ಮಾಡಿದರೂ ಸರಿಯೇ ನ ಅಘಂಹರಂತಿ ಪಾಪವನ್ನ ಕಳದು ಪಾವನರನ್ನಾಗಿ ಮಾಡೋದಿಲ್ಲ ಅಂತ ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವೇದ ವ್ಯಾಸ ನಾರದಾದಿ ಮಹಾಮುನಿಗಳನ್ನು ಕುರಿತು ಹೇಳ್ತಾನೆ ನ ಅಗ್ನಿರ್ ನ ಸೂರ್ಯೋ ನಂದ್ರ ತಾರಕಂ ನ ಭೂರ್ಚಲಂ ಖಂ ಶ್ವಸನೋ ಅಥವಾ ಮನಃ ಉಪಾಸಿತ ಭೇದಕೃತೋ ಹರಂತ್ಯಗಂ ವಿಪಸ್ಥಿತೋ ಜ್ನಂತಿ ಸೇವಯ ಸೇವೆಯ ಅಂದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಒಂದು ಮುಹೂರ್ತ ಕಾಲ ಜ್ಞಾನಿಗಳ ಸೇವೆಯನ್ನು ಮಾಡಿದರೆ ಆ ಅಭಿಮಾನಿ ದೇವತೆಗಳ ಅನುಗ್ರಹವೂ ಪ್ರಾಪ್ತಿಯಾಗತ್ತೆ ಅವರ ಅಂತರ್ಯಾಮಿಯಾದ ವಾಯುದೇವರ ಮತ್ತು ಪರಮಾತ್ಮನ ಅನುಗ್ರಹವೂ ಪ್ರಾಪ್ತಿಯಾಗತ್ತೆ ಇಲ್ಲದೇ ಇದ್ದರೆ ಶ್ರಮ ಏವಹ ಕೇವಲ ಕೇವಲ ಶ್ರಮ ಹೊರತು ನಿರೀಕ್ಷಿತ ಫಲ ಅನ್ನೋದು ಸಾಧ್ಯ ಇಲ್ಲ ಅದಕ್ಕೆ ಕಾರಣವನ್ನು ತಿಳಿಸ್ತಾರೆ ವಿಪಶ್ಚಿತರನ್ನು ಜ್ಞಾನಿಗಳನ್ನು ಪೂಜೆ ಮಾಡದೇ ಇರ್ತಕ್ಕಂಥವನು ಭೇದ ಕೃತ್ ಅಂದರೆ ಮಿಥ್ಯಾಜ್ಞಾನಿಯಾಗಿರ್ತಾನೆ ಅವನ ಅಗವನ್ನ ಪಾಪವನ್ನ ದೇವತೆಗಳು ಉಪಾಸಿತಾ ಪೂಜೆಯನ್ನು ಮಾಡಿದರೂ ಸರಿಯೇ ಪರಿಹಾರ ಮಾಡೋದಿಲ್ಲ ಅದರಿಂದ ಈ ಪದ್ಯದಲ್ಲಿ ದಾಸರು ಹೇಳ್ತಾರೆ ವಿಪಶ್ಚಿತರು ಅಂದರೆ ಜ್ಞಾನಿಗಳು ಅವರು ಅನ್ಯಥಾ ಜ್ಞಾನ ಅಥವಾ ಸಂಶಯ ಜ್ಞಾನವನ್ನು ಹೊಂದಿರುವಂಥವ್ರಿಗೆ ತಮ್ಮ ಪೂಜೆ ಮಾಡಿದರೂ ಕೂಡ ಅವರ ಅನುಗ್ರಹ ಮಾಡಲ್ಲ ಯಾಕೆಂದ್ರೆ ಅವರ ಅಂತರ್ಯಾಮೆ ಆದ ಪರಮಾತ್ಮನನ್ನು ಉಪಾಸನೆ ಮಾಡುವಂತಹ ವಿಶೇಷ ಜ್ಞಾನವನ್ನು ಗುರು ಸಂಪಾದನೆ ಮಾಡಿ ತಾರತಮ್ಯೋಪೇತವಾಗಿ ಗುರುಗಳಲ್ಲಿ ಸಮೀಚೀನವಾದ ಭಕ್ತಿ ಪರಮಾತ್ಮನಲ್ಲಿ ಸರ್ವೋತ್ತಮತ್ವೇನ ಭಕ್ತಿ ಇತ್ಯಾದಿ ತಿಳಿಯದೆ ಕೇವಲ ಈ ರೀತಿಯಾಗಿ ಮಿಥ್ಯಾಜ್ಞಾನದಿಂದ ಉಪಾಸನೆ ಮಾಡಿದರೆ ಸರ್ವತಾ ಅನುಗ್ರಹವನ್ನು ಮಾಡೋದಿಲ್ಲ ಅದಕ್ಕೆ ಗುರುಗಳ ಉಪದೇಶ ಅನ್ನೋದು ಯಾವ ರೀತಿ ಉಪಾಸನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳಕ್ಕೆ ಅತ್ಯಂತ ಅಗತ್ಯ ಅಂತ ತಿಳಿಸ್ತಾರೆ ಅದರಿಂದ ಭಾಗವತದ ಶ್ಲೋಕವನ್ನು ಯಥಾವತ್ತಾಗಿ ಕನ್ನಡೀಕರಿಸಿ ನಮಗೆ ತಿಳಿಸ್ತಾರೆ